ಕೊಡಬೇಡಿ ಮಕ್ಕಳು ನಗುತಾ ಆಕಾಶವಾಣಿ ರಾಯಚೂರು ಕೇಳಿ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಮಕ್ಕಳ ಸಂರಕ್ಷಣೆ ಕುರಿತು ಮಾಹಿತಿ ಹಾಗೂ ಯಶೋಗಾಥೆಗಳ ಪರಿಚಯಾತ್ಮಕ ರೇಡಿಯೋ ಆಧಾರಿತ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ನಿರ್ಮಾಣ ಮತ್ತು ಪ್ರಾಯೋಜಕರು ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು ಮಾರ್ಗದರ್ಶನ ಸನ್ಮಾನ್ಯ ಶ್ರೀ ಎಸ್ಎನ್ ನಾಗರಾಜು ಜಿಲ್ಲಾಧಿಕಾರಿಗಳು ರಾಯಚೂರು ಪರಿಕಲ್ಪನೆ ನಿರ್ವಹಣೆ ಮತ್ತು ನಿರೂಪಣೆ ಕೆ ರಾಘವೇಂದ್ರ ಭಟ್ ಸಂಯೋಜಕರು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಮಕ್ಕಳ ಸಂರಕ್ಷಣೆ ಮತ್ತು ಮಕ್ಕಳ ಸಂರಕ್ಷಣೆ ಕುರಿತ ಯಶೋಗಾಥೆಗಳ ರೇಡಿಯೋ ಆಧಾರಿತ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಈ ಸರಣಿಯಲ್ಲಿ ಗ್ರಾಮ ಪಂಚಾಯಿತಿಗಳು ಯಾವ ರೀತಿ ಮಕ್ಕಳ ಸಂರಕ್ಷಣೆಗೆ ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನೆಗೆ ಬಾಲ್ಯ ವಿವಾಹವನ್ನು ತಡೆಯೋದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ತಾ ಗ್ರಾಮ ಪಂಚಾಯತ್ ಈ ನಿಟ್ಟಿನಲ್ಲಿ ಯಾವ ರೀತಿ ಯಶಸ್ಸನ್ನು ಸಾಧಿಸ್ತಾ ಇದಕ್ಕೆ ಶಿಕ್ಷಕರು ಸದಸ್ಯರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಯಾವ ಮಟ್ಟದ ಹೆಜ್ಜೆಗಳನ್ನು ತಗೊಂಡಿದ್ದಾರೆ ಅನ್ನೋದನ್ನು ಅವರಲ್ಲೇ ನಾವು ಮಾತಾಡಿಸಿ ಇವತ್ತು ತಮ್ಮ ಕೆಲಸದ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ ಶಾಖವಾದಿ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂಥ ಕುಮಾರಿ ಮಮತಾ ಅವರು ಆಗಮಿಸಿದ್ದಾರೆ ಅದೇ ರೀತಿಯಲ್ಲಿ ಕಾಡ್ಲೂರು ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ಶ್ರೀಯುತ ರಾಜಪ್ಪ ಅವರು ಆಗಮಿಸಿದ್ದಾರೆ ಅದೇ ರೀತಿ ಜ್ಞಾನಜ್ಯೋತಿ ಶಾಲೆ ಯಾಪಲ್ ದಿನ್ನೆಯ ಶಿಕ್ಷಕರಾದಂಥ ಜಂಬಣ್ಣವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನೆಲ್ಲ ಮಾತಾಡ್ಸೋಣ ಯಾವ ರೀತಿ ಅವರು ಇವತ್ತು ಮಕ್ಕಳ ಸಂರಕ್ಷಣೆ ಬಾಲ್ಯ ವಿವಾಹವನ್ನು ತಡೆಯುವುದಕ್ಕೆ ಮತ್ತು ಬಾಲ ಕಾರ್ಮಿಕ ಪದ್ಧತಿಯನ್ನು ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿಲ್ಲಿಸೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತೇಳಿ ಅವರನ್ನು ಮಾತಾಡಿಸೋಣ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಸರ್ ಮೊದಲನೇದಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಗ್ರಾಮ ಸ್ವರಾಜ್ಯದ ಪಂಚಾಯಿತು ಗ್ರಾಮ ಪಂಚಾಯತ್ ನಮ್ಮ ಅಂತಿಮ ಸರ್ಕಾರ ಕೊನೆಯ ಸರ್ಕಾರ ಮತ್ತು ಪ್ರಪ್ರಥಮ ಸರ್ಕಾರ ಅಂತ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು ಆ ಮಟ್ಟದೊಬ್ಬರು ಉತ್ತಮ ಅಧಿಕಾರಿಗಳಾಗಿದ್ದಾರೆ ಅವರನ್ನು ಮಾತಾಡಿಸೋಣ ಅಭಿವೃದ್ಧಿಯ ಇತರ ಹಲವಾರು ಚಟುವಟಿಕೆಗಳ ಜೊತೆಗೆ ಮಕ್ಕಳ ಸಂರಕ್ಷಣೆಗೆ ಯಾವ ರೀತಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂತೇಳಿ ಅವರನ್ನ ಕೇಳೋಣ ಮಾತಾಡಿಸೋಣ ಮಮತಾ ಮೇಡಮ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ತಾವು ಯಾವ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ರಿ ಗ್ರಾಮ ಪಂಚಾಯತಿ ಶಾಖವಾದಿಯಲ್ಲಿ ಕಳೆದ ಮೂರುವರೆ ವರ್ಷ ಆಯ್ತು ಇದು ನಾಲ್ಕನೇ ವರ್ಷ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ನೀವು ನಾಲ್ಕು ವರ್ಷದಿಂದ ಶಾಖವಾದಿ ಗ್ರಾಮ ಪಂಚಾಯತ್ ಕೆಲಸ ಮಾಡ್ತಾ ಇದ್ದೀರಿ ಹೌದು ಸರ್ ಓಕೆ ನಿಮಗೆ ಏನಿಸ್ತದೆ ಈ ಕೆಲಸ ತುಂಬ ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ ಕೆಲಸ ಅನ್ಕೊಂತೀನಿ ನಾನು ಬಿಫೋರ್ ನಾನು ಪಿ ಡಿವಾಗಿ ಜಾಯ್ನ್ ಆಗ ಮುಂಚಿತವಾಗಿ ನಂಗೆ ತುಂಬ ಟೆನ್ಷನ್ ಇತ್ತು ಯಾವ ತರ ಇರುತ್ತೋ ತುಂಬಾ ಪ್ರೆಷರ್ ಇರುತ್ತೆ ಎಲ್ಲರೂ ಅದೇ ತರ ಹೇಳ್ತಾ ಇದ್ರು ಆದರೆ ಇದೇ ಇಲ್ಲ ಅಂತ ಹೇಳಲ್ಲ ಅದ್ರ ಜೊತೆಯಲ್ಲಿ ತುಂಬಾ ಖುಷಿ ಪಡ್ತಕ್ಕಂಥ ವಿಚಾರ ಓಕೆ ನೀವು ಶಾಖವಾದಿ ಗ್ರಾಮ ಪಂಚಾಯತ್ ನ ಸದಸ್ಯರು ಅಧ್ಯಕ್ಷರು ಮತ್ತು ಊರಿನ ಗ್ರಾಮಸ್ಥರ ಜೊತೆಗೆ ಆ ಗ್ರಾಮಕ್ಕೆ ಮತ್ತು ಪಂಚಾಯತಿಗೆ ಒಂದು ಉತ್ತಮ ಅಭಿವೃದ್ಧಿ ಕೆಲಸಗಳನ್ನ ಕೊಡ್ತಾ ಇದ್ದೀರಿ ಅನ್ನುವಂಥ ಒಂದು ಧೈರ್ಯ ಹೆಮ್ಮೆ ಇದೆಯಾ ನಿಮಗೆ ಇದೆ ಚಿಕ್ಕದು ಮಾಡಿದ್ದೀನಿ ಇನ್ನ ತುಂಬಾ ಮಾಡ ತುಂಬಾ ಇದೆ ಅಂತ ಹೇಳ್ತೀನಿ ಜೊತೆ ಎಲ್ಲರ ಸಹಕಾರ ತುಂಬಾ ಇದೆ ಅಧ್ಯಕ್ಷರು ಇರ್ಬೋದು ಸದಸ್ಯರು ಇರ್ಬೋದು ಊರಿ ಜನ ಇರ್ಬೋದು ಎಲ್ಲರೂ ತಮ್ಮ ಮನೆ ಮಗಳ ತರ ನನ್ನ ಟ್ರೀಟ್ ಮಾಡ್ತಾರೆ ಸಹಕಾರ ಕೊಡ್ತಾರೆ ಈಗ ತಮ್ಮ ಎಲ್ಲ ಕೆಲಸಗಳ ಜೊತೆಗೆ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಮಕ್ಕಳ ಸಂರಕ್ಷಣೆಯನ್ನ ಸರ್ವೋಪಾದಿಯಲ್ಲಿ ಪ್ರತಿಯೊಬ್ಬ ನಾಗರಿಕ ಮತ್ತು ಪ್ರತಿಯೊಬ್ಬ ಅಧಿಕಾರಿ ವಹಿಸ್ಕೊಂಡು ಮಾಡಬೇಕು ಅಂತ ಹೇಳಿ ಆದೇಶ ಇದೆ ಸುತ್ತೋಲೆಗಳಿದೆ ಹಲವಾರು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿನ ತಮ್ಮ ಶಾಖವಾದಿಯಲ್ಲಿ ಮಕ್ಕಳ ಸಂರಕ್ಷಣೆಗೆ ಜೊತೆಗೆ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಬಾಲ್ಯ ವಿವಾಹ ನಿರ್ಮೂಲನೆಗೆ ಏನೆಲ್ಲ ಕ್ರಮ ಕೈಗೊಂಡಿದ್ದೀರಿ ಮತ್ತೆ ಏನು ಕೆಲಸಗಳು ಮಾಡಿದ್ದೀರಿ ಪಂಚಾಯತಿ ನಿಟ್ಟಿನಲ್ಲಿ ಏನು ಒಂದು ಹೆಜ್ಜೆಯನ್ನು ಇಟ್ಟಿದೆ ಅಂತೇಳಿ ನಮ್ಮ ಕೇಳುವರಿಗೋಸ್ಕರ ತಾವು ಹೇಳಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಏನೆಲ್ಲ ಮಾಡಿದಿರಿ ಮೊದಲನೇದಾಗಿ ಹೇಳಬೇಕಂದ್ರೆ ಇದಕ್ಕೆ ಯಾರ ಸರ್ಕಾರದ್ದು ರೆಕಮೆಂಡೇಶನ್ಸ್ ಆಗಲಿ ಅಥವಾ ಯಾವೊಬ್ಬ ಅಧಿಕಾರಿಯ ಹೇಳಿಕೆಗಳಾಗ್ಲಿ ಹೇಳೋದ್ಕಿನ್ನ ನಾವೇ ಸ್ವಯಂ ಪ್ರೇರಿತರಾಗಿ ಮಾಡ್ಬೇಕಂತ ನನ್ಗೆ ನನ್ನ ಅನಿಸಿಕೆ ಅದರ ಜೊತೆಯಲ್ಲಿ ಎಲ್ಲರ ಸಪೋರ್ಟು ಇರಬೇಕಾಗುತ್ತೆ ಎಲ್ಲ ಜನ ಒಂದೇ ಥರ ಇರಲ್ಲ ಕೆಲವೊಬ್ರು ಸಮಾಜಘಾತಕ ಚಟುವಟಿಕೆಗಳು ಅಂತ ಹೇಳ್ಬೋದು ಇನ್ನು ಆ ಥರ ಇದ್ರಿಗೆಲ್ಲ ಹ್ಯಾಂಡಲ್ ಮಾಡ್ಬೇಕಂದ್ರೆ ನಮ್ಗೆ ಈ ಸುತ್ತೋಲೆಗಳು ತುಂಬ ಅವಶ್ಯಕತೆ ಇದೆ ಅಂತ ನನ್ನ ಅನುಭವದಿಂದ ಅನುಭವ ಅದರ ಜೊತೆಯಲ್ಲೇ ನಮ್ಮ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರ ಒಂದು ತೀರ್ಪು ಆದ ನಂತರ ಏನು ನಮಗೆ ಸುತ್ತೋಲೆ ಸಿಕ್ತು ಅದನ್ನು ನಮಗೆ ಆನೆ ಬಲ ಬಂದ ಹಾಗೆ ಆಯಿತು ಅಂತ ಹೇಳ್ಬೋದು ಅದು ನಮ್ಮ ಕೈಗೆ ತಲುಪಿದ ನಂತರ ಅದು ನಮಗೇನು ಸುತ್ತೋಲೆ ಅದನ್ನ ಇಟ್ಕೊಂಡು ನಾವು ಮೊದಲನೇದಾಗಿ ಮಕ್ಕಳ ಕಾವಲು ಸಮಿತಿ ಸಮಿತಿ ಮಕ್ಕಳ ಕಾವಲು ಸಮಿತಿ ಅಂದ್ರೆ ಅದಕ್ಕೆ ಕಾರ್ಯದರ್ಶಿ ಪಿ ಡಿ ಆಗಿರ್ತಾರೆ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಾರೆ ಸದಸ್ಯರು ಇರ್ತಾರೆ ಎಲ್ಲಾ ಊರು ಜನ ಅದರಲ್ಲಿ ಇನ್ವಾಲ್ವ್ ಇರ್ತಾರೆ ಮತ್ತೆ ಸದಸ್ಯರು ಇರ್ತಾರೆ ಅದಾದ ನಂತರ ಅದನ್ನ ಏನಾದ್ರ ಕೆಲಸ ಅಂತ ಹೇಳ್ತೇನೆ ಮಕ್ಕಳನ್ನ ಕಾವಲು ಸಮಿತಿ ಅಂದ್ರೆ ಹದಿನೆಂಟು ವರ್ಷದೊಳಗೆ ಕಾವಲು ಕಾಯಬೇಕು ಅವರ ಮೇಲೆ ಯಾವುದೇ ರೀತಿಯ ದೌರ್ಜನ್ಯ ಸಮಿತಿ ಒಳ್ಳೆ ಸಮಿತಿ ಪಂಚಾಯತ್ ರಚನೆ ಆಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸುಮಾರು ಮೂರು ವರ್ಷದಿಂದ ಹೇಳ್ಬೇಕಂದ್ರೆ ಮೊದಲೇದಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂದು ಮಕ್ಕಳ ಕಾವಲು ಸಮಿತಿ ರಚನೆ ಆದ ನಂತರ ನಾವು ಪ್ರತಿ ವರ್ಷ ನವಂಬರಲ್ಲಿ ಮಕ್ಕಳ ಗ್ರಾಮ ಸಭೆ ಮಾಡ್ತಾ ಇದ್ದೀವಿ ಮಕ್ಕಳಿಂದನೇ ಅವರ ಸಮಸ್ಯೆಗಳ್ನ ಕೇಳಿಸ್ಕೊಂಡು ಅದಕ್ಕೇನು ನಾವು ಪರಿಹಾರ ಮಾಡ್ಬೋದು ಯಾಸ್ ಎ ಪಿ ಡಿ ನಮ್ಮ ಗ್ರಾಮ ಪಂಚಾಯತಿ ಒಬ್ಬ ನಮ್ಮ ಪಂಚಾಯತಿ ಅಂದರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲ ಡಿಪಾರ್ಟ್ಮೆಂಟ್ ಅಲ್ಲ ಅದೊಂದು ಸರ್ಕಾರ ನಮ್ಮ ಮಕ್ಕಳಿಗೆ ಏನು ಬೇಕು ಏನು ಬೇಡ ಅನ್ನೋದು ಅವರ ಒಂದು ಬಾಯಿಂದನೇ ತಿಳ್ಕೊಂಡ್ಬಿಟ್ಟು ಅವ್ರಿಗೆ ಮಾಡ್ತಾಯಿದ್ದೀವಿ ಮೊದಲನೇದಾಗಿ ಮಕ್ಕಳು ಗ್ರಾಮ ಸಭೆ ಆಯಿತು ನಂತರದಲ್ಲಿ ಅವರಿಗೆ ಏನು ಫೆಸಿಲಿಟೀಸ್ ಬೇಕು ಅಂದರೆ ಏನೇ ಸೌಲಭ್ಯಗಳಾಗಿರ್ಬೋದು ಯಾವುದೇ ನಮ್ಮ ಪಂಚಾಯತಿ ವತಿಯಿಂದ ಆಗಿರ್ಬೋದು ವಾಲಂಟ್ರಿ ಆಗಿರೋಂತ ಸುಮಾರು ಮಾಡಿದ್ದೀವಿ ಅದನ್ನು ಹೇಳಬೇಕಂದ್ರೆ ಮೊದಲನೇ ಆಗಿ ನಾವು ಮಕ್ಕಳಿಗೆ ಮಕ್ಕಳ ಗ್ರಾಮ ಫಾರ್ ಎಕ್ಸಾಂಪಲ್ ಅವ್ರು ನಮ್ಗೆ ಆಟದ ಸಾಮಾನಿಲ್ಲ ನಮಗೆ ಪ್ಲೇಟ್ಸ್ ಇಲ್ಲ ಮತ್ತು ಗ್ರೌಂಡಿಲ್ಲ ಏನು ಆ ಏನು ಸುಮಾರು ಲಿಸ್ಟ್ ಕೊಟ್ಟಿದ್ದರು ಎಲ್ಲ ನಾಲ್ಕು ನಮ್ಮ ಪಂಚಾಯ ಪಂಚಾಯಿತಿ ವ್ಯಾಪ್ತಿ ನಾಲ್ಕೂರು ಬರುತ್ತೆ ನಾಲ್ಕು ಹಳ್ಳಿಂದ ಏನು ಮಕ್ಕಳು ಒಂದಿನ ಒಂದೇ ಜಾಗದಲ್ಲಿ ಕೇಂದ್ರೀಕರಣ ಆದ ನಂತರ ಅವ್ರು ಅವತ್ತು ನಮ್ಗೆ ಏನು ಕೊಟ್ಟಿದ್ದಾರೆ ನಮ್ಗೆ ಎಷ್ಟು ಆಗುತ್ತೆ ಮೊದಲು ನಾವೇನು ಫಸ್ಟ್ ಏನು ಮಾಡ್ಬಿಟ್ವಿ ಅದು ನಮ್ಮ ಪಂಚಾಯತಿ ಎನ್ಆರ್ಜಿ ಅಂತ ಸ್ಕೀಮಿಂದ ಒಬ್ಬ ಒಂದು ಒಳ್ಳೆ ಅದಕ್ಕೆ ಒಂದು ಸ್ಕೂಲ್ಗೆ ತಡೆಗೋಡೆ ನಿರ್ಮಾಣ ಮಾಡಿದ್ವಿ ನಂತರ ಫಾರೆಸ್ಟ್ ಇದರಿಂದ ಗಿಡಗಳು ಬೆಳೆಸಿದ್ವಿ ಅವು ಸುಮಾರು ತುಂಬ ಚೆನ್ನಾಗಿದ್ದಾವೆ ಗಿಡಗಳು ಅದಾದ ನಂತರ ನಮ್ಮ ವಾಲೆಂಟ್ರಿಯಾಗಿ ನಾವು ಪಿ ಆ್ಯಸ್ ಎ ನಮ್ಮ ಸದಸ್ಯರು ಅಧ್ಯಕ್ಷರು ಅವರೆಲ್ಲ ಸೇರಿಬಿಟ್ಟು ವಾಲಂಟ್ರಿಯಾಗಿ ತಾವೇ ಡೊನೇಟ್ ಮಾಡಿ ದುಡ್ಡನ್ನ ಅದನ್ನು ಆ ಕಲೆಕ್ಷನ್ ಆದ ದುಡ್ಡನ್ನ ಅದರಿಂದ ಮಕ್ಕಳಿಗೆ ಪ್ಲೇಟ್ಸು ಪ್ಲೇಟ್ಸ್ ಊಟಕ್ಕೆ ಪ್ಲೇಟ್ಸ್ ಇರಲಿಲ್ಲ ಅವರೆಲ್ಲ ಮಕ್ಕಳಿಗೆ ಪ್ಲೇಟ್ ಕೊಟ್ಟಿದ್ದೀವಿ ಹಾಂ ಪ್ಲೇಟ್ ಕೊಟ್ಟಿದ್ದೀವಿ ಸೊ ಪ್ಲೇಟ್ ಕೊಟ್ಟಿದ್ದೀವಿ ನಂತರ ಅವ್ರಿಗೆ ಆಟಿಕೆ ಸಾಮಾನು ಕೊಡಿಸಿದೀವಿ ನಂತರ ಅಂಗನವಾಡಿ ಶಾಲೆಗಳಿಗೆಲ್ಲ ಆಟಿಕೆ ಸಾಮಾನು ಕೊಡಿಸಿದ್ವಿ ಮತ್ತು ಅವ್ರಿಗೆ ಅವ್ರಿಗು ಪ್ಲೇಟ್ ಕೊಡಿಸಿದೀವಿ ಅದನಂತರ ಮತ್ತೆ ನಾವು ಮಕ್ಕಳ ಗ್ರಾಮ ಸೇವೆ ಮಾಡಿದ ನಂತರ ಅವ್ರಿಗೆ ಆಟದ ನಮ್ಮ ಕೈಯಿಂದ ಮೀರಿನ ಮೇಲಿನ ಅಧಿಕಾರಿಗಳಿಂದ ಏನು ನಮ್ಗೆ ಬೇಕಾಗುತ್ತೆ ಅದರ ಟು ಅದನ್ನು ನಾವು ಸಾಧನೆ ಮಾಡೋದಕ್ಕೋಸ್ಕರ ಅದಕ್ಕೆ ಲೆಟರ್ ರೈಟ್ನ ಏನಾದರೂ ನಮ್ಮ ಕಡೆಯಿಂದ ಕರೆಸ್ಪಾಂಡೆನ್ಸ್ ಏನಿದೆ ಅದನ್ನು ಮಾಡಿದ್ದೀವಿ ಈಗ ನಮ್ಮ ಪಂಚಾಯತಿಯಿಂದ ಹಾಗಾದರೆ ಈಗಾಗಲೇ ಸುಮಾರು ಆಟಿಕೆ ಸಾಮಾನು ಪ್ಲೇಟು ತಟ್ಟೆ ನೀರು ಕಂಪೌಂಡ್ ಈ ಒಟ್ಟು ಕಳೆದ ಎರಡು ವರ್ಷಗಳಿಂದ ತುಂಬ ಕೆಲಸ ಮಾಡಿದಿರಿ ಒಟ್ಟು ಎಷ್ಟು ಲಕ್ಷದ ಅನುದಾನ ಆಗಿರಬಹುದು ಇದು ಒಟ್ಟು ಅಂದಾಜು ಒಳ್ಳೆ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಟು ಸಿಕ್ಸ್ ಮಾಡಿದೀರಿಯರ್ ಬಹಳ ಒಳ್ಳೆ ಯಾಕಂದ್ರೆ ಹೆಚ್ಚಿನ ಕಡೆ ಪಂಚಾಯತ್ನ ದುಡ್ಡುಗಳು ಕೇವಲ ಚರಂಡಿ ಬಿದೀಪ ಆಶ್ರಯ ಮನೆ ಇಷ್ಟಕ್ಕೆ ಉಪಯೋಗ ಇರೋದು ನಾವು ಕಾಣ್ತೇವೆ ಅದ್ರ ಜೊತೆಗೆ ಮಕ್ಕಳಿಗೂ ಉಪಯೋಗ ಆಗ್ತಿರುವಂತದ್ದು ಬಹಳ ಒಳ್ಳೆಯ ಬೆಳವಣಿಗೆ ಇದ್ರ ಜೊತೆಗೆ ಶಾಖವಾದಿ ಗ್ರಾಮ ಪಂಚಾಯತ್ ಅಲ್ಲಿ ಬಾಲಕಾರ್ಮಿಕರ ಪದ್ಧತಿ ಹೊಲಕ್ಕೆ ಹೊಲ ಅಥವಾ ಸೀಡ್ ಕ್ರಾಸಿಂಗ್ ಈ ಥರದ ಸ್ಥಿತಿ ಈಗ ಹೇಗಿದೆ ಅಥವಾ ಹಿಂದೆ ಹೇಗಿತ್ತು ಹಿಂದೇನೂ ಪರವಾಗಿರಲಿಲ್ಲ ಈಗ ನಾ ಕಳೆದ ಮೂರುವರೆ ವರ್ಷದಿಂದ ಅಂತ ತುಂಬ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಕಣ್ಣಾರೆ ನಾನೇ ನೋಡ್ತಾ ಇದ್ದೀನಿ ಈಗ ಆ್ಯಸ್ ಎ ಪಿ ನಮಗೆ ಸೆವೆಂಟೀನ್ ಅಧಿಕಾರಿಯಾಗಿ ಬಾಲ ಕಾರ್ಮಿಕ ನಿಷೇಧ ಅಧಿಕಾರಿಯಾಗಿ ನಮಗೂ ಪವರ್ ಕೊಟ್ಟಿದ್ದಾರೆ ನಾವು ಆ ನಿಟ್ಟಿನಲ್ಲಿ ಮೊದಲೇ ಪ್ರೊಸಿಜರ್ ನಾವು ಅವ್ರನ್ನ ಕರೆಸಿಬಿಟ್ಟು ಅವ್ರ ಜೊತೆ ಮಾತಾಡ್ತೀವಿ ಪೇರೆಂಟ್ಸ್ ಜೊತೆ ಈ ಥರ ಹಿಂಗೆ ಮಾಡಿದರೆ ಹಿಂಗೆ ಆಗುತ್ತೆ ಫಾರ್ ಎಕ್ಸಾಂಪಲ್ ನನ್ನ ಎಕ್ಸಾಂಪಲ್ಲು ಕೊಟ್ಟಿದ್ದೀನಿ ಈಗ ನಮ್ಮ ಪೇರೆಂಟ್ಸು ಎಜುಕೇಟೆಡ್ದ್ರಿಂದ ನಾನು ಈ ಇವತ್ತು ನಿಮ್ಮ ಮುಂದೆ ಈ ಥರ ಈ ಚೇರಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗುತ್ತೆ ನಾವು ಅಧಿಕಾರಿ ಆಗಿದ್ದೀನಿ ಅದೇ ರೀತಿ ನೀವು ಇವಾಗ ಮಾಡಿದರೆ ನಿಮ್ಮ ಮಕ್ಕಳು ಅವರು ಅದೇ ರೀತಿ ಆಗ್ತಾರೆ ಅಥವಾ ನೀವು ಅವ್ರ ಜೀತಕ್ಕೆ ಇಟ್ಟರೆ ಅವರು ನಾಳೆ ಇನ್ನೊಬ್ಬರು ಹೊಲದಲ್ಲಿ ಕೆಲಸ ಮಾಡಬೇಕಾಗತ್ತೆ ಎಕ್ಸಾಂಪಲ್ ಅವ್ರಿಗೆ ಮನ ಪರಿವರ್ತನೆ ಮಾಡಕ್ಕೆ ಟ್ರೈ ಮಾಡಿದ್ವಿ ಮೊದಲು ಸುಮಾರು ಜನ ಆಗಿದವ ಅದೇ ರೀತಿ ಟೂ ಟ್ವೆಂಟಿ ಏಟ್ ಇದೆ ಟೂ ಥರ್ಟಿ ಆಗಿದೆ ಅನ್ಕೊಂಡ್ ಕಿನಾನು ಜಾಸ್ತಿ ಅಡ್ಮಿಶನ್ಸ್ ಆಗಿದೆ ಮಕ್ಕಳು ಈಗ ಇಂತಹ ಕೆಲಸಕ್ಕೆ ನಮ್ಮ ರಾಯಚೂರು ಭಾಗದಲ್ಲಿ ಕೃಷಿ ಆಧಾರಿತ ಜಿಲ್ಲೆ ಆಗಿರೋದ್ರಿಂದ ಎಲ್ಲ ಕೃಷಿಗೆ ಮಕ್ಕಳನ್ನು ಬಳಸ್ಕೊಳ್ತಾರೆ ಅಂತ ಮಾಲೀಕರನ್ನ ತಾವ ಹೇಗೆ ಮನವೊಲಿಸಿದ್ರಿ ತಂದೆ ತಾಯಿನೂ ಕರೆಕ್ಟ್ ನೀವು ಮನವೊಲಿಸಿದ್ರಿ ಕರೆಕ್ಟ್ ಅವರನ್ನ ಕರೆಸಿ ಹೇಳಿದ್ರಿ ಯಾರು ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಳ್ಳುತ್ತಾರೆ ಅಲ್ಲಿ ನಾವು ನಿಲ್ಲಿಸುವಂಥ ಪ್ರಕ್ರಿಯೆ ಹೆಚ್ಚು ಮಾಡಬೇಕು ಅಂಥ ಮಾಲೀಕರನ್ನು ಹೇಗೆ ಮನವೊಲಿಸಿದ್ರಿ ಅಲ್ಲಿ ಹೇಗೆ ತಡೆ ಹಿಡಿದಿರಿ ಒಬ್ಬರ ಅಭಿವೃದ್ಧಿ ಅಧಿಕಾರಿಗಳಾಗಿ ಪೇರೆಂಟ್ಸ್ನಾಗಿರ್ಬೋದು ಯಾವುದೇ ನಾವು ಒತ್ತಡ ಹೇರಿ ಫಸ್ಟ್ ಪವರ್ನ ಯೂಸ್ ಮಾಡಿ ಮಾಡಲಿಲ್ಲ ಆಸ್ ಅ ಹ್ಯೂಮನ್ ಬೀಯಿಂಗ್ ಒಬ್ಬ ಮನುಷ್ಯರಾಗಿ ನಿಮ್ಮ ಮಕ್ಕಳಿಗೆ ಯಾವ ತರ ಟ್ರೀಟ್ ಮಾಡ್ತೀರಿ ಇಲ್ಲಿನೂ ಅದೇ ತರ ಮಾಡ್ಬೇಕು ಅಂತ ನಾವು ಅವ್ರಿಗೆ ಮನೆ ಪರಿವರ್ತನೆ ಮಾಡಿದೀವಿ ಕೆಲವೊಂದ್ ಕಡೆ ಆಗಿದ್ದೇವೆ ಕೆಲವೊಂದ್ ಕಡೆ ಆಗಿಲ್ಲ ಮತ್ತೆ ಅದಾದ ನಂತರ ಅವ್ರಿಗೆ ಅಧ್ಯಕ್ಷರು ಮತ್ತು ಪಿ ಡಿಒ ಸೇರ್ಬಿಟ್ಟು ನೋಟಿಸ್ ಇಶ್ಯೂ ಮಾಡಿದಂಚಾಯತಿ ವತಿಯಿಂದ ಅದಾದ ನಂತರ ಇಟ್ಕೊಂಡಿದ್ದಾರೆ ಕಂಡು ಬರುತ್ತೆ ಹೋಟೆಲ್ಸ್ ಇರ್ಬೋದು ಸೈಕಲ್ ಶಾಪ್ ಇರ್ಬೋದು ಹಾಗಾದ್ರೆ ಒಳ್ಳೆ ಸಂದೇಶ ಇದರ ಬಗ್ಗೆ ಸ್ವಲ್ಪ ಕೇಳೋಣ ಹಾಗಾದ್ರೆ ಎಲ್ಲಾ ನಿಮ್ಮ ಶಾಖವಾದಲ್ಲಿರುವಂತ ರೈತರಿಗೆ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೋಬಾರದು ಅನ್ನುವಂತ ಒಂದು ನೋಟಿಸನ್ನು ನೀವು ಕೊಟ್ಟಿದ್ದೀರಿ ಪ್ರತಿಯೊಬ್ಬ ರೈತರಿಗೆ ಕೊಟ್ಟಿದ್ದೀರಿ ಇದು ಬಹಳ ಒಳ್ಳೆ ಸಂದೇಶ ಪ್ರತಿಯೊಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಸನ್ಮಾನ್ಯ ಅಧ್ಯಕ್ಷರುಗಳು ಮಾಡಬೇಕಾದಂಥ ಕೆಲಸ ಇದು ನಾವೆಲ್ಲರೂ ಕೂಡ ಈ ಪ್ರಕ್ರಿಯೆ ಕೈ ಹಾಕಬೇಕಾಗುತ್ತೆ ಎಲ್ಲ ರೈತರು ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಳ್ಳೋದನ್ನು ನಿಲ್ಲಿಸಲಿಕ್ಕೆ ನಾವು ತುಂಬ ಪಣ ತೊಡಬೇಕಾಗುತ್ತೆ ಬಹಳ ಒಳ್ಳೆ ಕೆಲಸ ಮೇಡಮ್ ಅದೇ ರೀತಿಯಲ್ಲಿ ಈಗ ಆ ನಿಮ್ಮ ಮಾತನ್ನು ಕೇಳಿದ್ರ ಎಲ್ಲರೂ ಕೇಳಲಿಲ್ಲ ಕೇಳದೆ ಹೊತ್ತಿನಲ್ಲೇ ಅವ್ರಿಗೆ ಮಕ್ಕಳ ಕಲ್ಯಾಣಾಧಿಕಾರಿ ಅಂತ ಒಬ್ಬ ಎಸ್ ಐ ಇದಾರೆ ಹೆಲ್ಪ್ ತಗೊಂಡಿದ್ವಿ ಆ ಟೈಮಲ್ಲಿ ಸಿ ಮೀಟಿಂಗ್ ಮಾಡ್ತೀವಿ ನಾವು ಮಂತ್ಲಿ ಮಂತ್ಲಿಗೆ ಮಾಡಿದ ಹೊತ್ತನೆ ಅವ್ರನ್ನೆಲ್ಲ ನಾವು ಎಲ್ಲ ಒಂದು ಕಣ ಕಲ್ಯಾಣಾಧಿಕಾರಿ ಎಸ್ ಐ ಅಂಗನವಾಡಿ ವರ್ಕರು ಆಶಾ ವರ್ಕರು ಎನ್ ಎಲ್ಲ ಒಬ್ಬ ಇದು ಕರ್ಕೊಂಡ್ಬಿಟ್ಟು ಅವ್ರ ಪ್ರತಿ ಮಂತ್ ನಾವು ಏನು ನಮ್ಮ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆ ಮಾಡ್ತೀವಿ ಅದರಲ್ಲಿ ಅವ್ರದ್ದು ರಿಪೋರ್ಟ್ಸ್ ವಿತ್ ರಿಪೋರ್ಟ್ಸ್ ಅವರು ಬರಲಿಲ್ಲ ಹಾಗಾದರೆ ಮೇಡಮ್ ನನಗೆ ಬಹಳ ಸು ಆಶ್ಚರ್ಯ ಆಗ್ತಾ ಇರೋದು ಹಾಗಾದರೆ ಈಗ ಶಾಖವಾದಿಯಲ್ಲಿ ಡ್ರಾಪ್ಔಟ್ಸ್ ಅಥವಾ ಮಕ್ಕಳು ಕೆಲಸಕ್ಕೆ ಹೋಗೋರ ಸಂಖ್ಯೆ ಎಷ್ಟು ಇನ್ನು ಉಳುಕೊಂಡಿದೆ ಆ ನಿಟ್ಟಿನಲ್ಲಿ ನಮ್ಮ ನಾಲ್ಕು ಗ್ರಾಮದಲ್ಲಿ ಸಂಕನೂರು ಅಂತ ವಿಲೇಜ್ ಇದೆ ಆ ವಿಲೇಜ್ ಈಗ ಆಲ್ರೆಡಿ ನಾವು ಎರಡು ಟೂ ಆಯ್ತು ಬಾಲಕಾರ್ಮಿಕ ಮುಕ್ತ ಒಂದು ಗ್ರಾಮ ಅಂತ ಘೋಷಣೆ ಘೋಷಣೆ ಮಾಡಿದೀವಿ ನಮ್ಮ ಮಟ್ಟದಲ್ಲಿ ಮತ್ತೆ ಇನ್ನೂ ಈ ವರ್ಷ ಶಾಖವಾದಿ ನಾವು ಅದನ್ನ ಆಯ್ಕೆ ಮಾಡ್ಕೊಂಡಿದೀವಿ ಆ ಗ್ರಾಮನು ಮಾಡ್ತೀವಿ ಇನ್ನೂ ಒನ್ ಒನ್ ಇಯರ್ ಅಥವಾ ಒನ್ ಅಂಡ್ ಹಾಫ್ ಇಯರ್ ಅಲ್ಲಿ ಸಂಪೂರ್ಣ ನಮ್ಮ ಪಂಚಾಯಿತಿನೇ ಬಾಲ ಕಾರ್ಮಿಕ ಮುಕ್ತ ಪಂಚಾಯತಿ ಅಂತ ಮಾಡ್ಬೇ ಅನ್ನೋ ನಿಟ್ಟಿನಲ್ಲಿ ತುಂಬಾ ಕೆಲಸಗಳು ನಡೆದಿವೆ ಮಾಡ್ತೀವಿ ಅನ್ನೋ ಆಶೆ ನನ್ನ ಹತ್ರ ಇದೆ ಸಪೋರ್ಟು ಇದೆ ಹಾಗಾದ್ರೆ ನಿಮ್ಮ ಶಾಖವಾದಿಗೆ ಯಾವುದೇ ಒಬ್ರು ದೊಡ್ಡ ಅಧಿಕಾರಿ ಬಂದು ಇಂಥ ಕೆಲಸಗಳನ್ನ ಮಾಡ್ಬೇಕಾಗಿಲ್ಲ ಪಂಚಾಯತಿ ಶಿಕ್ಷಣದ ಜವಾಬ್ದಾರಿ ಅಂತ ಇದೆ ಅಂತ ಹೇಳ್ಬಹುದ ಬಹಳ ಒಳ್ಳೆಯ ಹೇಳ್ಬಹುದು ಪ್ರತಿಯೊಬ್ಬ ಮನ್ ಸದಸ್ಯರಾಗಿರ್ಬೋದು ಅವ್ರು ಎಷ್ಟೇ ಅವರು ಅನಕ್ಷರಸ್ಥ ಸದಸ್ಯರಾಗಿದ್ದರು ಅಧ್ಯಕ್ಷರಾಗಿದ್ದರು ನಮ್ಮ ಪಂಚಾಯಿತಿ ನಾನು ಸ್ವಲ್ಪ ಸ್ವಂತ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ನಮ್ಮ ಅಧ್ಯಕ್ಷರು ನಮ್ಮ ಯಾರು ಸದಸ್ಯರು ಬೇರೆ ಏನೇ ಇರ್ಬೋದು ಆದರೆ ಮಕ್ಕಳ ಶಿಕ್ಷಣ ವಿಚಾರದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ ಹಾಗಾದರೆ ನಿಮಗೆ ಯಾರೂ ಒತ್ತಡ ಇಲ್ಲ ಹಾಗಾದರೆ ನಮ್ಮ ಸದಸ್ಯರು ಇಲ್ಲ ಮೇಡಮ್ ಶಿಕ್ಷಣಕ್ಕೆ ಏನಿದೆ ನಾವು ಸ್ವಂತ ಹೋಗೋಣ ಹೋಗ್ಬಿಟ್ಟು ಜನರ ಮನವೊಲಿಸಿ ಅವು ಶಿಕ್ಷಣ ಜವಾಬ್ದಾರಿ ತಗೋಣ ಮಕ್ಕಳ ಪ್ರತಿಯೊಬ್ಬ ಮಗುನೂ ನಾವು ಶಾಲೆಗೆ ಕಳಿಸೋಣ ಅಂತ ಅವರು ವಾಲಂಟಿಯರ್ ಆಗಿ ಮುಂದೆ ಬಂದಿದ್ದಾರೆ ಸಂದೇಶ ಅದೇ ರೀತಿಯಲ್ಲಿ ಬಾಲ್ಯವಿವಾಹದ ಸ್ಥಿತಿಗತಿ ತಮ್ಮಲ್ಲಿ ಹೇಗಿದೆ ಬಾಲ್ಯವಿವಾಹದ ಸ್ಥಿತಿಗತಿ ಪರ್ವ ತೆಗಿಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬಾಲ್ಯಗಳು ಆದುವ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನನಗ್ ಗೊತ್ತಿದ್ದ ಪ್ರಕಾರ ಅಂತೂ ಯಾವ್ದು ಆಗಿಲ್ಲ ಒಂದ್ ವೇಳೆ ಯಾರಾದ್ರೂ ಎಂಗೇಜ್ಮೆಂಟ್ ಮಾಡಿದ್ರೆ ಹದಿನೆಂಟು ವರ್ಷ ಒಳಗಿನ ಹುಡುಗಿಗೆ ಅಥವಾ ಇಪ್ಪತ್ತೊಂದು ವರ್ಷದ ಹುಡುಗನೆ ಮಾಡಿದ್ರೆ ಕುಮಾರಿ ಮಮತಾ ಮೇಡಮ್ ಅವ್ರ್ ಏನ್ ಮಾಡ್ತೀರಿ ನನಗೆ ಲಾಸ್ಟ್ ಒನ್ ವೀಕ್ ಬ್ಯಾಕ್ ಈ ವಿಷಯ ಒಂದು ಒಬ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಈ ಥರ ಎಂಗೇಜ್ಮೆಂಟ್ ಆಗಿದೆ ಅಂತ ನಮ್ಮದು ಒಂದು ಚಾನಲ್ ಇದೆ ಪಂಚಾಯಿತಿಯಲ್ಲಿ ನನ್ಗೆ ಇನ್ಫಾರ್ಮೇಶನ್ ಕೂಡ ಒಂದ್ ಚಾನಲ್ ಇಟ್ಟಿದೀವಿ ಅವರು ಯಾವ್ದೇ ಆಗಿರ್ಬೋದು ಇದು ಒಂದೇ ಹೆದರಿಕೆ ಇರತ್ತೆ ಇನ್ ಡೈರೆಕ್ಟ್ಲಿ ಅವ್ರು ಹೇಳ್ತಾರೆ ನಡೀತಾ ಇದೆ ಮೇಡಮ್ ಹಿಂಗಿದೆ ಅಂತ ಅವರು ಯಾವ ತರ ವ್ಯಕ್ತಿ ಇದಾರೆ ಅವ್ರು ಕನ್ವಿನ್ಸ್ ಆಗ್ತಾರೋ ಅಥವಾ ಇನ್ ಯಾರಾದ್ರೂ ಹೇಳಬೇಕು ಕೆಲವೊಂದು ವಿಚಾರದಲ್ಲಿ ನಾವ್ ಹೇಳದೆ ಬೇರೆ ಮೂರನೇ ವ್ಯಕ್ತಿ ಹೇಳಿದ್ರೆ ಕೆಲವೊರಿಸ್ಥಿತಿಯಲ್ಲಿ ಇರ್ತಾರೆ ಯಾರೋ ಒಬ್ಬ ಸ್ವಾಮಿ ಮಾಡ್ಬೇಕಾಗುತ್ತೆ ಮಾಡ್ಬಿಟ್ಟು ಅವ್ರನ್ನ ಹೇಳಿದ್ರೆ ಫಸ್ಟ್ ಆ ತಾಯಿ ಮಗುನ ಫಸ್ಟ್ ಕರ್ಸ್ಬಿಟ್ಟು ಆ ಹುಡುಗಿನ್ ಕರ್ಸ್ಬಿಟ್ಟು ನಿನಗೆ ಇಂಟ್ರೆಸ್ಟ್ ಇದೆಯಾ ಓದಕ್ಕೆ ಅಥ್ವಾ ಒತ್ತಾಯ ಮಾಡ್ತಾ ಇದ್ದಾರಾ ಹಿಂಗೆಲ್ಲ ಕೇಳ್ಬಿಡ್ತೀವಿ ಅವಳಿಗೆ ವಾ ಇಷ್ಟ ಇದೆ ಓದಕ್ಕೆ ಅಥವಾ ನನಗೆ ನನ್ನ ಇಷ್ಟಪಟ್ಟೆ ಅವ್ರು ಹ್ಞೂ ಅಂದಿದ್ದಾರೆ ಮಾಡಿದ್ದಾರೆ ಅಂತ ಅಂದ್ಬಿಟ್ರೆ ಪೇರೆಂಟ್ಸ್ ಇದು ಮಾಡ್ತೀವಿ ಇಲ್ಲ ಫಸ್ಟ್ ಅವಳಿಂದನೇ ಇದು ಮಾಡಿಸ್ತೀವಿ ಅವಳು ಒಪ್ಪಿಗೆ ಕೊಟ್ಟರೆ ಸರಿ ಇಲ್ಲದೆ ಹೋದ್ರೆ ಮತ್ತೆ ಪೇರೆಂಟ್ಸ್ ಕರ್ಸ್ಬಿಟ್ಟು ಅವ್ರನ್ನ ಮಾತಾಡಿಸಿ ಕನ್ವಿನ್ಸ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದೀನಿ ಮಾಡಿದ್ದೀನಿ ಒಪ್ಕೊಂಡಿದ್ದಾರೆ ಈವನ್ ಅವರು ಕಾಲೇಜ್ಗೆ ಹಚ್ಚಕ್ಕೆ ಅಡ್ಮಿಷನ್ಸ್ ಮಾಡೋಕ್ಕೆ ಅವಳಿಗೆ ಇಂಟ್ರೆಸ್ಟ್ ಮಾಡಿಲ್ಲ ಎಂಗೇಜ್ಮೆಂಟ್ ಮಾಡಿದ್ದಾರೆ ಮಾಡಿಲ್ಲ ಸಂತೋಷ ವಿಚಾರ ಶಾಖವಾದಿ ಹಾಗಾದರೆ ಬಾಲ ಕಾರ್ಮಿಕ ಪದ್ಧತಿ ಮತ್ತು ಬಾಲ್ಯೋದಕ್ಕೆ ಸಂಪೂರ್ಣವಾಗಿ ಎಲ್ಲ ಕ್ರಮಗಳನ್ನು ಕೈಕೊಂಡು ಪಂಚಾಯತ್ ಅದರ ಜವಾಬ್ದಾರಿ ತಗೊಳ್ಳುವ ಹಾಗೆ ನಿಮ್ಮ ಅಧ್ಯಕ್ಷರು ಸದಸ್ಯರು ತಾವು ಮಾಡ್ತಾ ಇದ್ದೀರಿ ಬಹಳ ಒಳ್ಳೆಯ ಸಂದೇಶ ಹೋಟೆಲ್ ಗ್ಯಾರೇಜ್ ಅಂಗಡಿ ಮಾರ್ಕೆಟ್ ಬಾರ್ ರೆಸ್ಟೋರೆಂಟ್ ಹಾಗೂ ಇತರ ಯಾವುದೇ ಶಾಪ್ಗಳಲ್ಲಿ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದೀರಾ ನಿಮ್ಮಲ್ಲಿಗೆ ಅಧಿಕಾರಿಗಳು ಯಾವಾಗ ಬೇಕಾದರೂ ದಾಳಿ ನಡೆಸಬಹುದು ಎಚ್ಚರಿಕೆ ಅವರನ್ನು ತಕ್ಷಣ ಬಿಡುಗಡೆ ಮಾಡಿ ಶಾಲೆಗೆ ದಾಖಲಿಸಿ ಅದೇ ರೀತಿಯಲ್ಲಿ ನಮ್ಮ ಕಾಡ್ಲೂರಿನ ಗ್ರಾಮ ಪಂಚಾಯತ್ ಸದಸ್ಯರಂತ ರಾಜಪ್ಪ ಕಳೆದ ಎರಡು ವರ್ಷಗಳಿಂದ ಬಹಳ ಉತ್ತಮ ಕೆಲಸಗಳನ್ನು ಮಾಡ್ತಿದ್ದಾರೆ ಕಾಡ್ಲೂರು ಗ್ರಾಮ ಪಂಚಾಯತ್ ಸ್ಥಿತಿ ಏನು ಅಂತೇಳಿ ಅವರನ್ನು ಮಾತಾಡಿಸೋಣ ರಾಜಪ್ಪ ಅವರ ನಮಸ್ಕಾರ ತಾವು ಎಷ್ಟು ವರ್ಷಗಳಿಂದ ಸದಸ್ಯರಾಗಿದ್ದೀರಿ ಸದಸ್ಯರಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಈಗ ನೀವ್ ಹೇಳಿ ಈ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಬಾಲಕಾರ ಪದ್ಧತಿ ಮತ್ತು ಬಾಲ್ಯವನ್ನು ನಿಲ್ಲಿಸುವುದು ನಿಮ್ಮ ಜವಾಬ್ದಾರಿ ಇದೆಯೋ ಇಲ್ವೋ ನಮ್ಮ ಗ್ರಾಮ ಪಂಚಾಯತ್ ಜವಾಬ್ದಾರಿ ಸರ್ ನಿಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಸರ್ ನಿಮ್ಮ ಅಧ್ಯಕ್ಷರು ಸದಸ್ಯರುಗಳೆಲ್ಲ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ನನಗೆ ಎಲ್ಲೋ ಒಂದ್ ಕಡೆ ಒಂದು ಒಳಗಡೆ ಮನಸ್ಸಿನ ಒಳಗಡೆ ಇದೆ ಈ ಗ್ರಾಮ ಪಂಚಾಯತಿ ಇರೋದು ಚರಂಡಿ ಬೀದೀಪ ಎನ್ ಆರ್ ಐಜಿ ಇಷ್ಟು ಸಾಕು ಮಕ್ಕಳದ್ದಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ ಅವ್ರು ಮಾಡ್ಕೊಂತಾರೆ ನೀವ್ ಯಾಕೆ ಮಾಡ್ಬೇಕು ನಮ್ಮ ಗ್ರಾಮ ಪಂಚಾಯಿತಿಯ ಜವಾಬ್ದಾರಿ ಕೂಡ ಮಕ್ಕಳಿಗಾಗಿ ಶಿಕ್ಷಣ ಕೊಡುವ ಒಬ್ಬರು ಸದಸ್ಯರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಮ್ಮ ಪಂಚಾಯತ್ ರಾಜ್ಯ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಪ್ರಕಾರ ಶಿಕ್ಷಣದ ಜವಾಬ್ದಾರಿ ಸಂಪೂರ್ಣ ಗ್ರಾಮ ಪಂಚಾಯತ್ ಅನ್ನೋದನ್ನ ತಿಳ್ಕೊಂಡು ಅವರು ಮಾತಾಡ್ತಾ ಇದ್ದಾರೆ ರಾಜಪುರೇ ಹೇಳಿ ಯಾವ ರೀತಿ ಕಾಡ್ಲೂರಲ್ಲಿ ಇವತ್ತು ಬಾಲಕಾರ ಪದ್ಧತಿಯನ್ನ ನಿರ್ಮೂಲನೆ ತಾವು ಕೆಲಸ ಮಾಡ್ತಾ ನಮ್ಮ ಗ್ರಾಮ ಪಂಚಾಯತ್ ಇಲ್ಲಿ ಇವತ್ತಿನವರೆಗೂ ಯಾವ ಒಂದು ಬಾಲ ಕಾರ್ಮಿಕ ಪದ್ಧತಿ ನಡೆದಿಲ್ಲ ಆದ್ರೆ ಅಂತ ಒಂದು ಯಾವುದೋ ಒಂದು ನಮ್ಮ ಗಮನಕ್ಕೆ ಬಂದಿತ್ತು ಒಂದ್ಸಲ ಬಾಲ್ಯವೀವ ಮಾಡ್ಬೇಕಂತೇಳಿ ಬಾಲ್ಯವೀಹ ಮಾಡ್ಬೇಕಂತೇಳಿ ಒಬ್ಬರು ಬಂದಿದ್ರು ಸರ್ ಬಂದು ನೀವು ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಒಂದು ಲೆಟರ್ ಬರ್ಕೊಟ್ರೆ ನಾವು ಬಾಲ್ಯವೀಹ ಮಾಡ್ತೇವೆ ಅಂತ ಹೇಳಿದ್ರಿ ಸರ್ ಆದ್ರೆ ನಾ ಅದಕ್ಕೆ ಒಪ್ಪಲಲ್ಲ ಸರ್ ನಮ್ಮ ಪಂಚಾಯತ್ ಕೆಲಸಕ್ಕೆ ಹೋಗೋ ಮಕ್ಕಳು ಇದ್ದಾರಾ ಅಥವಾ ಸಂಪೂರ್ಣ ನಿತ್ಯ ಇಂದ ಹೋಗ್ತದೆ ಸರ್ ಇವಾಗ ಸಂಪೂರ್ಣವಾಗಿ ಆ ಮಕ್ಕಳು ಸ್ಕೂಲಿ ಕೆಲಸಕ್ಕೆ ಹೋಗೋದು ಬಹಳ ಕಡಿಮೆ ಆಗಿದೆ ಎಷ್ಟು ಜನ ಹೋಗ್ತಾ ಇದ್ರು ಇಂದ ಒಂದು ಅದರಿದು ಇಪ್ಪತ್ತು ಜನ ಹೋಗ್ತದೆ ಸರ್ ನಾವು ಗ್ರಾಮ ಪಂಚಾಯತಿಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರು ಈ ಬಾಲ್ಯ ಎಲ್ಲೆಲ್ಲಿ ಅವರು ಕೆಲ ಒಳಗಡೆ ಕೆಲಸಕ್ಕೆ ಹೋಗ್ತಾರೆ ಅಲ್ಲೆಲ್ಲಿ ಹೋಗಿ ನಾವು ಅಲ್ಲೆಲ್ಲಿ ತಿರುಗಾಡಿ ನಾವು ಅವರು ಹೊಲ್ದ ಒಲ್ದ ಮಾಲೀಕರಿಗೆ ಮತ್ತು ಅವರ ತಂದೆ ತಾಯಿಗೆ ಅರಿವನ್ನು ಮೂಡಿಸಿ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕು ಆದ್ರೆ ನೀವು ಹಿಂದಕ್ಕೂ ಕಲ್ತಿಲ್ಲ ಇವತ್ತು ನೀವು ಮಕ್ಕಳಿಗೆ ಆದ್ರೆ ಕಲಸಿರಿ ಅಂತೇಳಿ ಕಸಿ ನಾ ನಮ್ಮ ಪಂಚಾಯತ್ ಜವಾಬ್ದಾರಿ ತಗೊಂಡಿದೆ ಈಗ ನಿಮ್ಮ ಪಂಚಾಯತ್ ನಿಧಿಗೆ ಸಂಬಂಧಪಟ್ಟಾಗೆ ಬಾಲಿಪದ ತಪ್ಪು ಬಾಲ್ಯದ ಬೇಕಾದಷ್ಟು ಸಾಹಿತ್ಯಗಳು ಮೆಟೀರಿಯಲ್ ಎಲ್ಲ ಹಾಕಿದೀರಾ ಫುಲ್ ಯಾರು ಬಂದ್ರು ನೋಡಿದ್ರೆ ಸಿಗುತ್ತೆ ಕಾಡ್ಲೂರಲ್ಲಿ ಯಾವ್ದಾರು ಒಬ್ಬ ಕೆಲಸ ಮಾಡೋ ಮಗು ಕಂಡ್ರೆ ರಾಜಪ್ಪ ಅವರಿಗೆ ಎಲ್ಲೋ ಕಡೆ ಹೊಲದಲ್ಲಿ ಕೆಲಸ ಮಾಡೋ ಮಗು ಕೊಂಡ್ರೆ ರಾಜಪ್ಪ ಅವರಿಗೆ ನಾನು ಹೇಳಿದ್ರೆ ನೀವು ಅದನ್ನ ತಕ್ಷಣ ನಿಲ್ಲಿಸ್ತೀರಾ ನಿಮ್ಮ ಹಾಗೆ ಎಲ್ಲಾ ಸದಸ್ಯರು ಕೆಲಸ ಮಾಡ್ತಾರೆ ಅದಕ್ಕೆ ಅಧ್ಯಕ್ಷರ ಸಹಕಾರ ಇದೆ ಅಧ್ಯಕ್ಷರು ಮತ್ತೆ ನಾವು ಎಲ್ಲಾ ಸದಸ್ಯರು ಒಬ್ಬರಿಗೊಬ್ರು ಮಾತಾಡಿಕೊಂಡು ಆದ್ರ ಜವಾಬ್ದಾರಿ ತಗೊಂಡು ನಮಗ ಒಂದಡ ಅಲ್ಲಿ ಆ ಒಂದು ಮಾಲೀಕರು ಮತ್ತೆ ತಂದೆ ತಾಯಿ ನಮ್ಮ ಮಾತು ಕೇಳಲಾರ್ದಲ್ಲಿ ನಾವು ಅದು ಡಿಪಾರ್ಟ್ಮೆಂಟ್ಗೆ ತಿಳಿಸಿ ಅದೇನು ಕ್ರಮ ಕೈಗೊಳ್ಳಬೋ ಕ್ರಮ ಕೈಗೊಳ್ಳೋದು ಅದಕ್ಕೆ ನೀವು ರೆಡಿ ಈಗ ಇಲ್ಲಿ ನೀವೇ ಕೇಳ್ತಾ ಇದ್ರೆ ಪಿ ಡಿಒ ಮೇಡಮ್ ಅವರು ಬಹಳ ಪಂಚಾಯತ್ ನಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ನೋಟಿಸ್ ಎಲ್ಲ ಕಳಿಸಿದ್ದೀವಿ ಅಂತ ಹೇಳಿದ್ರು ನಿಮ್ಮ ಪಂಚಾಯತ್ ಅದೇ ತರ ಆಗಿ ನೋಟಿಸ್ ಕಳಿಸು ಸರ್ ಎಲ್ಲ ರೈತರಿಗೂ ಕಳಿಸು ಸರ್ ತಾವು ರೈತರ ನಾವು ರೈತರು ಸರ್ ಈಗ ನೀವು ರೈತರಾಗಿ ಉಳಿದ ರೈತರಿಗೆ ಏನ್ ಹೇಳ್ತೀರಿ ಹದಿನಾಲ್ಕು ವರ್ಷಗಳಲ್ಲಿ ಮಕ್ಕಳನ್ನ ಒಬ್ಬ ರೈತರಾಗಿ ಕೆಲಸಕ್ಕೆ ಇಟ್ಕೊಡೋದು ಕೆಲಸಕ್ಕೆ ಇಟ್ಟಕಬಾರ ಅದು ತಪ್ಪು ಸರ್ ಅದು ಕೆಲಸಕ್ಕೆ ಇಟ್ಕೊಂಡ್ರೆ ಅದೇ ಮಾಲೀಕರೇ ಬಾಲಕಾರ್ಮಿಕೆಷ್ಟು ದಿನ ಬೇಕು ಸರ್ ನಮಗೂ ಅಥವಾ ವರ್ಷದಲ್ಲಿ ಸತ ಪ್ರಯತ್ನ ಪಟ್ಟು ಪೂರ್ತಿ ಸಂಪೂರ್ಣವಾಗಿ ನಿರ್ಮೂಲ ಆದ್ಮೇಲೆ ನಾವು ಅದ್ರ ಕಣ್ಣು ತಪ್ಪಿಸಿದ್ರೆ ಇದ್ರೆ ಅದನ್ನು ನಾವು ಜವಾಬ್ದಾರಿ ತುಂಬವಾಗಿ ಕಾರ್ಯನಿರ್ವಹಿಸಿ ಬಾಲ ಕಾರ್ಮಿಕ ಮುಕ್ತ ಕಾಡ್ಲೂರು ಗ್ರಾಮ ಪಂಚಾಯತ್ ಅಂತ ನೀವು ಸದಸ್ಯರಾಗಿ ಶಾಲೆಗಳಿಗೆಲ್ಲ ಭೇಟಿ ನೀಡ್ತೀರ ಪ್ರತಿಯೊಂದು ವಾರದಲ್ಲಿ ನಾವು ಸ್ಕೂಲ್ ಭೇಟಿ ಕೊಟ್ಟು ಮುಖ್ಯ ಶಿಕ್ಷಕರ ಭೇಟಿಯಾಗಿ ಅಂಗನವಾಡಿಗೂ ಸ್ಕೂಲ್ಗಳಿಗೆ ಭೇಟಿ ಕೊಟ್ಟು ಏನ್ ಸರ್ ನಮ್ಮ ಕಾಡ್ಲೂರು ಗ್ರಾಮ ಪಂಚಾಯತಿಯಲ್ಲಿ ಏಳು ಹಳ್ಳಿಗಳಲ್ಲಿ ಲ್ಲಿ ಪ್ಲೇಟ್ ಗಳಿಲ್ಲ ಸರ್ ಎಂಟುನೂರು ಪ್ಲೇಟ್ ಗಳನ್ನ ಹಂಚಿವೆ ಮಕ್ಕಳಿಗೆ ನಿಮ್ ಪಂಚಾಯಿತಿಯಿಂದ ಒಳ್ಳೆ ಕೆಲಸ ಅಧ್ಯಕ್ಷರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಕಲಿತು ಎಂಟುನೂರ್ ಪ್ಲೇಟ್ ಗಳನ್ನು ಹಂಚಿವಿ ಈಗ ಶಾಲೆ ಬಗ್ಗೆ ಯಾರಾದ್ರೂ ಪಂಚಾಯತಿಗೆ ಬಂದು ದೂರು ಕೊಟ್ಟರೆ ಅಥವಾ ಸಮಸ್ಯೆ ಪರಿಹಾರ ಮಾಡಿದ್ರೆ ನಿಮ್ ಪಂಚಾಯತ್ ಜವಾಬ್ದಾರಿ ತಗೊಳ್ತದ ಜವಾಬ್ದಾರಿ ತಗೊಂಡ್ ನಾವು ಏನು ಕಾರ್ಯನಿರ್ವಹಿಸಬೇಕು ಸರ್ ನಮ್ ಪಂಚಾಯತಿಲಿಂತ ನಮ್ಮ ಪಂಚಾಯತಿ ಮಟ್ಟದಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದು ಕ್ರಮ ಕೈಗೊಳ್ತದೆ ಕಾಡ್ಲೂರಲ್ಲಿ ಇನ್ನು ಮುಂದೆ ಯಾವ್ದಾರು ಬಾಲ್ಯ ನಡೀಬಹುದಾ ಅಥವಾ ನಡೆಯದಂತೆ ನೋಡ್ಕೊಳ್ತೀವಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷ ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ ಹದಿನೆಂಟು ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷದೊಳಗಿನ ಗಂಡು ಮಕ್ಕಳಿಗೆ ಮದುವೆ ಮಾಡುವುದು ಮಾಡಿಸುವುದು ಅದರಲ್ಲಿ ಭಾಗಿಯಾಗುವುದು ಸಾಕ್ಷಿಯಾಗುವುದು ಅಪರಾಧ ಪೂಜಾರಿ ಸೇರಿದಂತೆ ಅವರೆಲ್ಲರಿಗೂ ಎರಡು ವರ್ಷ ಜೈಲು ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗುವುದು ಇದು ಜಿಲ್ಲಾ ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆಯ ಪ್ರಕಟಣೆ ಒಬ್ಬರು ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತಾಡಿಸೋಣ ಜಮ್ಮಣ್ಣವರೇ ತಾವು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀರಿ ನಿಮಗೆ ಏನು ಅನ್ನಿಸ್ತದೆ ಬಾಲಕಾರ್ಮಿಕ ಪದ್ಧತಿ ಮತ್ತು ಬಾಲ್ಯವನ್ನು ನಿಲ್ಲಿಸಲಿಕ್ಕೆ ಒಬ್ಬ ಶಿಕ್ಷಕರಾಗಿ ಯಾವ ರೀತಿಯ ಕೊಡುಗೆಯನ್ನು ಕೊಡಲಿಕ್ಕೆ ತಾವು ಸಿದ್ಧರಿದ್ದೀರಿ ಈಗಿನ ಸದ್ಯ ಪರಿಸ್ಥಿತಿಯ ಯಾವುದೇ ರೀತಿ ಬಾಲ್ಯ ಮತ್ತು ಬಾಲಕಾರ್ಮಿಕರೋ ಪದ್ಧತಿ ಅಷ್ಟೊಂದೇನು ಪ್ರಚಲಿತ ಇಲ್ಲ ಸರ್ ಆದ್ರೆ ಇವಾಗ ಎಲ್ಲಾ ತಂದೆ ತಾಯಿಗೆ ಮತ್ತೆ ಎಲ್ಲ ಪೋಷಕರು ಮತ್ತು ಎಲ್ಲಾ ಈ ಪ್ರಸ್ತುತ ಪರಿಣಾಮದಲ್ಲಿ ಸರ್ ಎಲ್ಲರೂ ಎಲ್ಲ ಹಂಚ್ಕೊಂಡು ಎಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆಲ್ಲ ಕಳಿಸ್ತಾ ಇದ್ದಾರೆ ನಿಮ್ಮಲ್ಲಿ ದಾಖಲಾತಿ ಇರುವಷ್ಟು ಹಾಜರಾತಿನೂ ಇದೆಯಾ ಸ್ವಲ್ಪ ಕಡಿಮೆ ಇದೆ ಸರ್ ಅಂದ್ರೆ ಕೆಲವರು ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದಾರೆ ಸರ್ ಹಂಗಾಗಿ ಸ್ವಲ್ಪ ಸ್ಟ್ರೆಂತ್ ಒಂದು ಹತ್ತು ಹದಿನೈದು ಜನ ಬರ್ತಾ ಇಲ್ಲ ಸೊ ಅವರು ಬೇರೆ ಶಾಲೆಗೆ ಹೋಗ್ತಾ ಇದಾರೆ ಕೆಲಸಕ್ಕೆ ಹೋಗ್ತಾ ಇದಾರೆ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದರ ಸರ್ ಈಗ ನಿಮ್ಮ ಶಾಲೆಗೆ ಬರುವ ಎಲ್ಲ ಮಕ್ಕಳಿಗೆ ಕೆಲಸಕ್ಕೆ ಹೋಗೋದು ತಪ್ಪು ಚಿಕ್ಕ ವಯಸ್ಸಿನಲ್ಲಿ ಕೆಲಸಕ್ಕೆ ಹೋಗೋದು ತಪ್ಪು ಬಾಲ್ಯ ವಿವಾಹ ತಪ್ಪು ಅನ್ನುವಂತ ಮನವರಿಕೆ ಜ್ಞಾನವನ್ನ ಒಬ್ಬರು ಶಿಕ್ಷಕರಾಗಿ ತಾವು ಕೊಟ್ಟಿದ್ದೀರಾ ಕೊಟ್ಟಿದ್ದೀವಿ ಸರ್ ನಿಮ್ಮ ಶಾಲೆ ಮಕ್ಕಳಿಗೆ ಕೇಳಿದ್ರೆ ಅವರು ಹೇಳ್ತಾರೆ ಹೇಳ್ತಾರೆ ಸರ್ ನಿಮ್ಮ ಯಾಪಲ್ ದಿನ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಬಗ್ಗೆ ಅರಿವು ಜ್ಞಾನ ಬಂದಿದೆ ಅಂತ ಹೇಳ್ತೀರಾ ನೀವು ಸರ್ ಬಂದಿದೆ ಸರ್ ಸಮುದಾಯದವರು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರಾ ಕಂಪಲ್ಸರಿ ಕೊಡ್ತಾರೆ ಕೊಡ್ತಾರೆ ರಜಪುರ ಕೊನೆಯದ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಉಳಿದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನೀವು ಎಷ್ಟೋ ಕಡೆ ನಾನು ಹೋದಾಗ ಅಯ್ಯೋ ಸರ್ ಬಾಲಕಾರ್ಮಿಕರದ್ರಲ್ಲಿ ಅಲ್ಲಿ ಶಿಕ್ಷಣ ಇಲಾಖೆ ಕೇಳಿ ಅಥವಾ ಲೇಬರ್ ಡಿಪಾರ್ಟ್ಮೆಂಟ್ ಇದೆ ನಮಗೆ ಯಾಕೆ ಕೇಳುತ್ತೀರಿ ಅಂತ ಕೆಲವೊಂದು ಕಡೆ ಆ ಥರದ ಕೇಳಿ ಬಂದಿದ್ದುಂಟು ತಾವು ಅದಕ್ಕಿಂತ ವಿಭಿನ್ನವಾಗಿ ಇಲ್ಲಿ ಬಂದು ಅದನ್ನು ವಿರೋಧಿಸುವ ಪ್ರತಿಭಟಿಸುವ ಸ್ಥಾನಕ್ಕೆ ಬಂದಿದ್ದೀರಿ ಸೊ ಉಳಿದ ಗ್ರಾಮ ಸದಸ್ಯರಿಗೆ ಮತ್ತು ರೈತರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಎಲ್ಲ ನಮ್ಮ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಒಟ್ಟು ಮೂವತ್ತೊಂದು ಪಂಚಾಯತಿಗಳು ಬರ್ತವೆ ಸರ್ ಬಾಲಕಾರ್ಮಿಕರ ಎಲ್ಲ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರ ಅವರ ಜವಾಬ್ದಾರಿಯನ್ನು ಅರಿತುಕೊಂಡು ತಾವು ಒಳ್ಳೆಯ ತಿಳುವಳಿಕೆ ಅವರಿಗೆ ಕೊಟ್ಟು ಕಾರ್ಯನಿರ್ವಹಿಸಬೇಕಂತೇಳಿ ಎಲ್ಲ ಸದಸ್ಯರುಗಳಲ್ಲಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮನವಿ ಮಾಡಿಕೊಡ್ತವೆ ಸರ್ ಭಾಳ ಸಂತೋಷ ಅದೇ ರೀತಿ ಮೇಡಮ್ ಅವರೇ ತಾವು ಗ್ರಾಮ ಪಂಚಾಯಿತಿಯ ಅಧಿಕಾರಯುತವಾಗಿ ಮತ್ತು ಬಾಲ್ಯ ವಿವಾಹ ಮತ್ತು ಬಾಲಕ ಪದ್ಧತಿಯ ನಿಷೇಧಾಧಿಕಾರಿಗಳಾಗಿ ಉಳಿದ ತಮ್ಮ ಗೆಳೆಯ ಪಿ ಡಿಒಗಳು ಇದ್ದಾರೆ ಗೆಳೆ ಗೆಳೆತರು ತುಂಬ ಜನ ಇದ್ದಾರೆ ಅವರು ನಿಮ್ಮ ಹಾಗೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ನಮ್ಮ ಇಡೀ ಸಮುದಾಯಕ್ಕೆ ಮತ್ತು ನಿಮ್ಮ ಅಧಿಕಾರಿ ಮಿತ್ರರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ ನಾನೊಬ್ಬ ಆಸ್ ಎ ಪಿ ಡಿ ಆಗಿ ಒಂದೇ ವರ್ಡಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಎಲ್ಲ ಪಂಚಾಯತಿ ಕೆಲಸಗಳ ಜೊತೆಯಲ್ಲೇ ನಾವು ಇದನ್ನು ಮಾಡೋ ಒಂದು ಅವಕಾಶ ನಮ್ಗೆ ತುಂಬ ಇದೆ ಮತ್ತು ಎಲ್ಲರೂ ಗ್ಯಾದರ್ ಆಗಿ ನಮ್ಗೆ ಏನು ಒಂದು ಸಿಗೋದು ನಮ್ಮ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಆ ಸಭೆಯಲ್ಲೇ ಎಲ್ಲ ಅಧ್ಯಕ್ಷ ಇರುತ್ತಾರೆ ಉಪಾಧ್ಯಕ್ಷರು ಇರುತ್ತಾರೆ ಸರ್ವ ಸದಸ್ಯರು ಇರುತ್ತಾರೆ ಅದರ ಜೊತೆಯಲ್ಲೇ ಏನ್ ನಾವು ಹೇಳಬೇಕು ಏನ್ ನಮ್ದು ಇದೆ ಆಶಯ ಅದನ್ನು ನಾವು ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಎಲ್ಲ ಸಾಮಾನ್ಯ ಸಮಿತಿ ಸಿಇ ಸಿ ಸಮಿತಿ ಅಥವಾ ಎಲ್ಲ ಸಮಿತಿ ಸಭೆಗಳಲ್ಲಿ ಎರಡು ಎಜೆಂಡಗಳನ್ನು ನೀವು ಸೇರಿಸ್ತಾ ಇದೀರ ಈಗ ಸೇರಿಸ್ತಾ ಇದೀವಿ ನಮ್ಮ ಪಂಚಾಯಿತಿಯಲ್ಲಂತೂ ಸೇರಿಸ್ತಾ ಇದೀವಿ ಪ್ರತಿ ತಿಂಗಳ ನಾವೇನು ಸಾಮಾನ್ಯ ಸಭೆ ಮಾಡ್ತೀವಿ ಪ್ರತಿ ಒಂದು ಡಿಪಾರ್ಟ್ಮೆಂಟ್ಗೆ ನಾವು ನೋಟಿಸ್ ಸೇರಿಸಲಿಕ್ಕೆ ಯಾರಾದರೂ ಹೇಳಬೇಕ ಅಥವಾ ಪುನಃ ಬೇಕಾ ಅಥವಾ ಕವರ್ ಮಾಡಬೇಕಾ ಏನೂ ಇಲ್ಲ ನನಗಂತೂ ಯಾವುದು ಸುತ್ತೋಲೆ ಇದು ಇಲ್ಲ ನನ್ನ ಅನಿಸಿಕೆ ನಾನು ನಮ್ಮ ಅಧ್ಯಕ್ಷರ ಜೊತೆ ಡಿಸ್ಕಷನ್ ಮಾಡಿಬಿಟ್ಟು ಈ ಥರ ಮಾಡಿದ್ರೆ ಹೆಂಗಾಗುತ್ತೆ ಅಧ್ಯಕ್ಷರಂದರೆ ಇಲ್ಲ ಮೇಡಮ್ ಮಾಡಿದರೆ ತುಂಬ ಒಳ್ಳೆಯದು ನಮ್ಮ ಪಂಚಾಯಿತಿಯಿಂದ ಅವ್ರಿಗೆ ಒಂದು ನೋಟಿಸ್ ಥರ ಇಶ್ಯೂ ಮಾಡೋಣ ಮಾಡಿದರೆ ಅವರು ಬರ್ತಾರೆ ನಮಗೂ ಮಾಹಿತಿ ಇರುತ್ತೆ ಅಂತ ಅಧ್ಯಕ್ಷರು ಹೇಳಿದರು ಅದೇ ರೀತಿ ನಾವು ಅಧ್ಯಕ್ಷರಾಗಿರ್ಬೋದು ಪಿ ಡಿ ಪ್ರತಿ ನಾನು ಅಂದ ವೇನೇ ಬರ್ತಾ ಇರ್ಬೋದು ನನಗೊಂದು ಸ್ಕೂಲು ಯಾವಾಗಲೂ ಮಕ್ಕಳು ಮಾತಾಡಿಸ್ತೀನಿ ಹೋಗ್ತೀನಿ ಅದೇ ರೀತಿಯಾಗಿ ಇನ್ನೂಂದು ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಈ ಶೌಚಾಲಯ ಬಗ್ಗೆ ವಾಲಂಟ್ರಿಯಾಗಿ ಕೆಲಸ ಮಾಡಬೇಕಾಗತ್ತೆ ಅದಕ್ಕೆ ತುಂಬ ಕಷ್ಟ ಅದು ಕೆಲಸದ್ದು ಈಸಿಯಲ್ಲ ನಾವು ಬೇರೆ ಸ್ಕೀಮ್ಸ್ ಇಂಪ್ಲಿಮೆಂಟ್ ಮಾಡಿದ ಥರ ಶೌಚಾಲಯ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಬಂದಾಗಿಂದ ಮೂರು ವರ್ಷವರಿಂದ ಮಾಡ್ತಾಯಿದ್ದೀನಿ ಸುಮಾರು ಡೆವಲಪ್ ಆಗಿದೆ ನಮ್ಮ ಊರಲ್ಲಿ ಮೈಂಡ್ಸೆಟ್ ಚೇಂಜ್ ಆಗಿದೆ ಜನರದ್ದು ಬೇರೆ ಸ್ಕೀಮ್ ಅಂದರೆ ಕಟ್ಕೊಂಡ್ಬಿಡ್ತಾರಪ್ಪ ಮನೆ ಮನೆ ಅವಶ್ಯಕತೆ ಇರುತ್ತೆ ಜನರಿಗೆ ಯಾವ ಥರ ಇದೆ ಅಂದರೆ ಅಡುಗೆ ಮನೆಗೆ ಇಂಪಾರ್ಟೆನ್ಸು ತುಂಬ ಇದೆ ಆದರೆ ಟಾಯ್ಲೆಟ್ಗೆ ಇಂಪಾರ್ಟೆನ್ಸ್ ಕೊಡೋಲ್ಲ ಅವರು ಜನರದ್ದು ಮನ ಪರಿವರ್ತನೆ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೆ ಸ್ವಲ್ಪ ಧಾರ್ಮಿಕವಾಗಿ ಏನು ನಡೆಯುತ್ತೆ ಊರಲ್ಲಿರುತ್ತೆ ಅವರ ಒಂದು ಮುಖಾಂತರ ಆಗಿರ್ಬೋದು ಇನ್ನು ಬೇರೆ ನೀವು ಪ್ರತಿ ಸಾರಿ ಎಲ್ಲೂ ಹೋದರೂ ಪರವಾಗಿಲ್ಲ ಇದೇನಪ್ಪ ಮೇಡಮ್ ಈ ಥರ ಯಾವಾಗಲೂ ಶೌಚಾಲಯ ಶೌಚಾಲಯ ಅಂತಲೇ ಇರ್ತಾರೆ ಅನ್ನೋ ಮಟ್ಟಿಗೂ ಹೇಳ್ತಾ ಇರಬೇಕು ಹೇಳಿ ಹೇಳಿ ಆದರೂ ಅವ್ರಿಗೆ ಅವಪ್ಪ ಹೇಳ್ತಾ ಇದ್ದಾರೆ ನಾವು ಏನಾದರೂ ಅದ್ರ ಬಗ್ಗೆ ಮಾಡೋಣ ಕಟ್ಸ್ಕೊಳೋಣ ಅವ್ರಿಗೆ ಮನಸ್ಸಿಗೆ ಬರಬೇಕು ಜನಕ್ಕೆ ಆ ತರ ಮಾಡ್ಬೇಕಂತ ನನ್ನ ವೈಯಕ್ತಿಕ ಇದು ಶೌಚಾಲಯ ಮಾತ್ರ ಸ್ಪೆಷಲಿ ಬಾಲಕಿ ಬಾಲ್ಯ ಮಕ್ಕಳ ಕವಾಲು ಸಮಿತಿ ಮುಗಿಸಬಹುದು ಅವರೇ ಬರಬೇಕಾ ಅಥವಾ ನಿಮ್ಮ ಪಂಚಾಯತ್ ಮುಂದುವರ್ಸಿಕೊಂಡು ಹೋಗುತ್ತಾ ಇದನ್ನ ನಾನ್ ಮದ್ದು ಪಂಚಾಯತಿ ಅಪಾಯಿಂಟ್ ಆದಾಗ ಯುನಿಸೆಫಿಂಗ್ ಈ ತರ ಇಷ್ಟೆಲ್ಲ ಇದೆ ಅಂತಾನೆ ಗೊತ್ತಿರಲ್ಲ ನನಗೆ ಗೊತ್ತಾದ ನಂತರ ತುಂಬಾ ಖುಷಿ ಆಯ್ತು ನನ್ನ ಪಂಚಾಯಿತಿಯಲ್ಲಿ ಯುನಿಸೆಫ್ ಭೀಮ್ಸೇನ್ ಅಂತ ಒಬ್ಬ ವಾಲಂಟಿಯ ಕೆಲಸ ಮಾಡ್ತಾರೆ ಅವ್ರಿಗೆ ನನ್ನ ಹೇಳೋ ಅವಶ್ಯಕ a ಯುನಿಸೆಫ್ ಕಡೆಯಿಂದ ಬರೋ ಅವಶ್ಯಕತೆ ಇಲ್ಲ ನಮಗೆ ನಮ್ಮ ಒಬ್ಬ ಪ್ರಜೆ ಆಗಿ ಬಂದ್ರೆ ಸಂತೋಷ್ ಬಂದಿದಾರೆ ಜವಾಬ್ದಾರಿನ ತಗೊಳುತ್ತಾ ಅಂತ ನನ್ನ ಪ್ರಶ್ನೆ ತಗೊಳುತ್ತೆ ನಮ್ಮ ಈ ಆರೋಗ್ಯ ಇಲ್ಲ ಯಾರು ಬೇಕಾಗಿಲ್ಲ ಈ ಮಾತಿನೇ ನಾನು ನಮ್ಮ ಪಂಚಾಯತ್ ಯುನಿಸೆಫ್ ಒಂದು ಟೀಮ್ ವಿಸಿಟ್ ಇತ್ತು ಅವಾಗೇನೆ ಈ ಮಾತು ನಾನು ಹೇಳಿದ್ದೀನಿ ಅದಕ್ಕೆ ಸರ್ವ ಸದಸ್ಯರು ಹೇಳಿದ್ದಾರೆ ಸೊ ನಿಮ್ಮ ತಂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗಾದ್ರೆ ಎರಡ್ ಸಾವಿರದ ಹದಿನಾಲ್ಕನ ವಿಷವಿಗೆ ಶಾಖವಾದಿ ಸಂಪೂರ್ಣ ಬಾಲ ಕಾರ್ಮಿಕ ಅಥವಾ ಬಾಲ್ಯ ಮುಕ್ತ ಆಗುತ್ತೆ ಅಂತೇಳಿ ಒಂದು ಆಶಯವನ್ನು ಇಟ್ಕೊಳ್ಳು ನಾನ್ ಇಟ್ಕೊಂಡಿದೀನಿ ನೀವು ಇಟ್ಕೊಳ್ಳಿ ಆಗುತ್ತೆ ಒಂದು ಪಂಚಾಯಿತಿಯನ್ನು ಬಾಲಕಾರ್ಮಿಕ ಮುಕ್ತ ಮತ್ತು ಬಾಲ್ಯ ವಿವಾಹ ಮುಕ್ತ ಮಾಡಲಿಕೆ ನಮ್ಮ ಪಂಚಾಯದ ಅಭಿವೃದ್ಧಿ ಅಧಿಕಾರಿಗಳು ಸದಸ್ಯರು ಮತ್ತು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂಥ ಒಂದು ಪ್ರಕ್ರಿಯೆ ಮತ್ತು ಆಶಯದ ಮಾತುಗಳನ್ನು ತಾವು ಕೇಳಿದ್ದೀರಿ ಇದೇ ರೀತಿಯಲ್ಲಿ ನಮ್ಮ ರಾಯಚೂರು ತಾಲೂಕಿನ ಎಲ್ಲ ಪಂಚಾಯತಿಗಳು ಕಾರ್ಯನಿರ್ವಹಿಸಬೇಕನ್ನುವುದೇ ಈ ಸರಣಿಯ ಉದ್ದೇಶ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜೊತೆ ಜೊತೆಯಾಗಿ ಮಕ್ಕಳನ್ನು ಶಾಲೆಗೆ ದಾಖಲಿಸೋರ ಮುಖಾಂತರ ಮಕ್ಕಳ ಅಭಿವೃದ್ಧಿಯ ಜೊತೆಗೆ ಸಮಾಜದ ಅಭಿವೃದ್ಧಿಗೆ ನಾವು ಕೂಡ ಪಾತ್ರರಾಗೋಣ ಅಂತ ಹೇಳ್ತಾ ಈ ಸರಣಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಮುಂದಿನ ಸರಣಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಇದುವರೆಗೆ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು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 ವಿಶೇಷ ಸೂಚನೆ ಪ್ರತಿ ಸರಣಿ ಕುರಿತು ವಿಶೇಷ ಲೇಖನ ಪ್ರಬಂಧ ಅನಿಸಿಕೆ ಅಭಿಪ್ರಾಯಗಳು ಹಾಗೂ ಚಿತ್ರಕಲೆ ಸ್ಪರ್ಧೆಯನ್ನು ಯೋಜಿಸಲಾಗಿದೆ ಆಯ್ದ ಹತ್ತು ಉತ್ತಮ ಬರಹಗಳಿಗೆ ಮತ್ತು ಹತ್ತು ಚಿತ್ರಕಲೆಗೆ ಆಕರ್ಷಕ ಬಹುಮಾನಗಳನ್ನ ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಯೋಜನೆಯಿಂದ ನೀಡಲಾಗುವುದು ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಮಕ್ಕಳ ಸಂರಕ್ಷಣೆ ಕುರಿತು ರೇಡಿಯೋ ಆಧಾರಿತ ಜಾಗೃತಿ ಕಾರ್ಯಕ್ರಮ ಕೇಳಿ ಮಕ್ಕಳ ಸಂರಕ್ಷಣೆಗೆ ಮುಂದಾಗಿ ಕೊಟ್ಟಬೇಡಿ